ರಾಮದಾಸಪ್ಪನವರು ನನಗೆ ಇಂಗ್ಲಿಷ್ ಹೇಳಿಕೊಟ್ಟ ಗುರುಗಳಲ್ಲಿ ರಾಮದಾಸಪ್ಪನವರು ಎರಡನೆಯವರು ಮುಳುಬಾಗಿಲು ಕಂಡ ಮೊಟ್ಟ ಮೊದಲನೆಯ ಬಿಎ ಇವರು ಇವರು ಅಲ್ಲಿಗೆ ಸಬ್ ರಿಜಿಸ್ಟ್ರಾರರ್ ಬಂದದ್ದು ಸಾವಿರದ ಒಂಬೈನೂರ ಆಧಿಕಾರವನ್ನು ವಹಿಸಿಕೊಂಡ ಹದಿನೈದು ಇಪ್ಪತ್ತು ದಿನಗಳ ಮೇಲೆ ಒಂದು ದುಃಖ ಘಟನೆ ರಾಮದಾಸಪ್ಪನವರು ಮೈಸೂರು ಸ್ಥಳವಂತರು ಆ ಕಾಲದಲ್ಲಿ ಅಲ್ಲಿಗೆ ಮುಳುಬಾಗಿಲು ದೂರದ ಸೀಮೆ ಆದ್ದರಿಂದ ಅವರನ್ನು ಅಲ್ಲಿ ನೆಲೆಗೊಳಿಸಿ ಹೋಗಬೇಕೆಂದು ಅವರ ತಂದೆ ಸಂಜೀವಯ್ಯನವರು ಅವರ ಕುಟುಂಬ ಸಹಾ ಮುಳುಬಾಗಿಲಿಗೆ ಬಂದಿದ್ದರು ಅಲ್ಲಿ ಹದಿನೈದು ದಿವಸ ಇದ್ದಾದ ಮೇಲೆ ಹಿಂತಿರುಗುತ್ತಾ ಸಂಜೀವಯ್ಯನವರು ಬೌರಿಂಗ್ಪೇಟೆಗೆ ಬರುವ ವೇಳೆಗೆ ಏನೋ ಅವರಿಗೆ ನೋವು ಕಾಣಿಸಿಕೊಂಡು ಅವರು ಸ್ಟೇಷನ್ ಪ್ಲಾಟ್ಫಾರ್ಮ್ನಲ್ಲಿಯೇ ಮೃತರಾದರು ರಾಮದಾಸಪ್ಪನವರು ತಂದೆಗೆ ಉತ್ತರ ಕ್ರಿಯೆಗಳನ್ನು ಮುಳುಬಾಗಿಲಿನಲ್ಲಿ ನೆರವೇರಿಸಬೇಕಾಯಿತು ಇದಕ್ಕಾಗಿ ಅವರು ಶಂಕರತೀರ್ಥವೆಂಬ ಕಡೆ ಹೋಗಿದ್ದಾಗ ಅಲ್ಲಿಗೆ ನನ್ನ ತಂದೆ ನನ್ನ ಅಜ್ಜಂದಿರ ಕರ್ಮಾಂತರಗಳನ್ನು ಮಾಡಲು ಹೋಗಿದ್ದರು ಹೀಗೆ ರುದ್ರಭೂಮಿಯಲ್ಲಿ ನನ್ನ ತಂದೆಗೂ ರಾಮದಾಸಪ್ಪನವರಿಗೂ ಭೇಟಿಯಾಯಿತು ಅದು ಸ್ನೇಹವಾಗಿ ಬಿಡದು ಸ್ಥಿರವಾಯಿತು ರಾಮದಾಸಪ್ಪನವರು ಮುಳಬಾಗಿನಲ್ಲಿನಲ್ಲಿ ವಾಸವಾಗಿದ್ದದ್ದು ಕೂಡ ನಮ್ಮ ಮನೆಯ ಪಕ್ಕದಲ್ಲಿ ಅವರಿದ್ದ ಮನೆಗೂ ನಮ್ಮದಕ್ಕೂ ನಡುವ ಒಂದು ಸತ್ರದ ಕಟ್ಟಡ ರಾಮದಾಸಪ್ಪನವರು ಕಚೇರಿಗೆ ಹೋಗುವಾಗಲೂ ಮನೆಗೆ ಬರುವಾಗಲೂ ನಮ್ಮ ಮನೆಯ ಮುಂದೆಯೇ ಹೋಗಬೇಕಾಗಿತ್ತು ನನ್ನ ಚಿಕ್ಕಜ್ಜಂದಿರಿಗೆ ಹೀಗೆ ಅವರ ಬಳಕೆಯಾಯಿತು ರಾಮದಾಸಪ್ಪನವರು ಇಬ್ಬರು ಪ್ರಸಿದ್ಧ ಪುರುಷರ ಪ್ರಭಾವದಲ್ಲಿ ಬೆಳೆದಿದ್ದವರು ಮೊದಲನೆಯವರು ವೆಂಕಟಕೃಷ್ಣಯ್ಯನವರು ಎರಡನೆಯವರು ಪೇಯಸ್ವಾಮಿ ತಿರುಮಲಾಚಾರ್ಯರು ಅವರ ಇಂಗ್ಲಿಷ್ ವಿದ್ಯಾಭ್ಯಾಸ ವೆಂಕಟಕೃಷ್ಣಯ್ಯನವರ ಶಾಲೆಯಲ್ಲಿ ಸಂಸ್ಕೃತ ವಿದ್ಯಾಭ್ಯಾಸ ತಿರುಮಲಾಚಾರ್ಯರವರಲ್ಲಿ ಭಾಷಾ ಜ್ಞಾನ ತಿರುಮಲಾಚಾರ್ಯರವರಲ್ಲಿ ಸರ್ ಎಂಎನ್ ಕೃಷ್ಣರಾಯರು ರಾಮದಾಸಪ್ಪನವರಿಗೆ ಸಹಪಾಠಿಗಳಾಗಿದ್ದರೆಂದು ತೋರುತ್ತದೆ ರಾಮದಾಸಪ್ಪನವರ ಸಂಸ್ಕೃತ ಭಾಷಾ ಜ್ಞಾನ ಸಮ್ಯಕ್ಕಾದದ್ದು ವ್ಯಾಕರಣ ಶುದ್ಧವಾದದ್ದು ಸಂಸ್ಕೃತ ಕಾವ್ಯದಲ್ಲಿ ಅವರಿಗೆ ಅತ್ಯಂತ ಸಂತೋಷ ಸಂಸ್ಕೃತ ಕಾವ್ಯದ ಪದಗಾಂಭೀರ್ಯವನ್ನು ಅರ್ಥದ ರಸ ಪುಷ್ಟಿಯನ್ನು ಚೆನ್ನಾಗಿ ಮನಗಂಡಿದ್ದರು ಹೊಸ ಶ್ಲೋಕವೊಂದು ಹೇಳಿದರೆ ಅದರ ಸ್ವಾರಸ್ಯವಾಗಿ ಪದೇ ಪದೇ ತಾವು ಉಚ್ಚಾರಣೆ ಮಾಡಿ ಆನಂದ ಪಡುತ್ತಿದ್ದರು ಅವರಿಗೆ ಒಳ್ಳೆಯ ಶಾರೀರವಿತ್ತು ಸಂಗೀತದ ಪರಿಚಯವಿತ್ತು ಸ್ತೋತ್ರವನ್ನಾಗಲಿ ಬೇರೆ ಪದವನ್ನಾಗಲಿ ಅವರು ಹೇಳಿದರೆ ಕೇಳಲು ಬಹು ಇಂಪಾಗಿತ್ತು ಇಂತಹದ್ದು ಅವರಿಗಾಗಿದ್ದ ಮನಸ್ಸಂಸ್ಕಾರ ಇಂಗ್ಲಿಷ್ ಶೈಲಿ ಇನ್ನು ಅವರ ಇಂಗ್ಲಿಷ್ ಭಾಷೆ ಸಾಹಿತ್ಯಗಳ ಜ್ಞಾನವನ್ನು ಕುರಿತು ಒಂದು ಮಾತನ್ನು ಹೇಳುತ್ತೇನೆ ಅಂದಿನಿಂದ ಇಂದಿನವರೆಗೆ ನಾನು ನೂರಾರು ಮಂದಿ ಇಂಗ್ಲಿಷ್ ವಿದ್ವಾಂಸರನ್ನು ಲೇಖಕರನ್ನು ಕಂಡಿದ್ದೇನೆಂಬುದು ನನ್ನ ವಾಚಕರು ಬಹುಶಃ ಒಪ್ಪಿಯಾರು ಆ ನೂರಾರು ಮಂದಿಯಲ್ಲಿ ರಾಮದಾಸಪ್ಪನವರಿಗಿಂತ ಓಜಸ್ವಿಯಾಗಿ ಇಂಗ್ಲಿಷ್ ಬರೆಯಬಲ್ಲವರನ್ನು ನಾನು ಕಂಡಿಲ್ಲ ಅವರಿಗೆ ಸಮಾನವಾದ ಪರಿಷ್ಕಾರದಿಂದ ಇಂಗ್ಲಿಷ್ ಬರೆಯಬಲ್ಲವರನ್ನು ಸುಮಾರು ಹತ್ತು ಹದಿನೈದು ಮಂದಿಯನ್ನು ಕಂಡಿರಬಹುದು ಅಂತ ವಾಕ್ ಶೈಲಿ ಅವರದು ಅತಿ ಪ್ರೌಢವಲ್ಲ ಆದರೆ ನಿರ್ವೀರ್ಯವಲ್ಲ ಅವರಿಗೆ ಸ್ವಾಭಾವಿಕವಾಗಿ ಉಚಿತ ಪದಗಳು ಉಚಿತ ಪ್ರಯೋಗಗಳು ಒದಗಿ ಬರುತ್ತಿದ್ದವು ಅವರ ಸ್ನೇಹಿತರು ಅವರನ್ನು ಡಾಕ್ಟರ್ ಜಾನ್ಸನ್ ಎಂದು ಅವರದು ಜಾನ್ಸೋನಿಯನ್ ಸ್ಟೈಲ್ ಎಂದು ಹಸೆ ಮಾಡಿದ್ದನ್ನು ನಾನು ಕೇಳಿದ್ದೇನೆ ಅವರಿಗೆ ಆ ವಾಕ್ಯ ಗಾಂಭೀರ್ಯ ಹೇಗೆ ಬಂತೋ ನಾನು ಹೇಳಲಾರೆ ಅವರು ಶೇಕ್ಸ್ಪಿಯರ್ನ ಮತ್ತು ಮಿಲ್ಟನ್ನಿನ ಕಾವ್ಯಗಳಲ್ಲಿ ನಾಲ್ಕಾರು ಸಾರಿ ಆಲೋಚನೆ ಮಾಡಿ ಶಬ್ದ ಸಂಪತ್ತನ್ನು ನನಗೆ ತೋರುತ್ತದೆ ಅವರ ವಾಕ್ಯ ಶೈಲಿಗಾಗಿಯೇ ಅವರ ಲೇಖನಗಳನ್ನು ಎರಡು ಮೂರು ಸಾರಿ ಓದಿ ಅದರಿಂದ ತಮಗಾದ ಸಂತೋಷವನ್ನು ನನಗೆ ಹೇಳಿದವರಿದ್ದಾರೆ ಅವರ ವಾಕ್ಯದಲ್ಲಿ ವ್ಯಾಕರಣದ ದಾಗಲಿ ಭಾಷಾ ದಾಗಲಿ ಪದದ ಔಚಿತ್ಯದಾಗಲಿ ಯಾವ ದೋಷವೂ ಇರುತ್ತಿರಲಿಲ್ಲ ಒಂದು ಸಾರಿ ಅವರು ಮದುಗಿರಿಯಲ್ಲಿಯೋ ಚಿಕ್ಕಮಗಳೂರಿನಲ್ಲಿಯೋ ಇದ್ದಾಗ ನೆಲೆಗಡಲೆಕಾಯಿಯ ವ್ಯವಸಾಯವನ್ನು ಕುರಿತು ಒಂದು ಸಣ್ಣ ಪ್ರಬಂಧವನ್ನು ಬರೆದಿದ್ದರು ಯಾವುದೋ ಹಳ್ಳಿಗರ ಕಾನ್ಫರೆನ್ಸ್ ನಲ್ಲಿ ಓದುವುದಕ್ಕಾಗಿ ನಾನು ಆ ಲೇಖನವನ್ನು ಹಿಂದೂಸ್ತಾನ್ ರೆವ್ಯೂ ಎಂಬ ಪ್ರೌಢ ದರ್ಜೆಯ ಇಂಗ್ಲಿಷ್ ಮಾಸ ಪತ್ರಿಕೆಗೆ ಆ ಪತ್ರಿಕೆಯ ಸಂಪಾದಕರು ನನ್ನಲ್ಲಿ ವಿಶ್ವಾಸವಿಟ್ಟಿದ್ದವರು ಅವರು ಲೇಖನವನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿದರು ಆ ಕಾಲದಲ್ಲಿ ಸಾವಿರದ ಒಂಬೈನೂರ ಒಬ್ಬ ಸಮರ್ಥನಾದ ಪತ್ರಿಕೋದ್ಯೋಗಿ ಬೆಂಗಳೂರಿನಲ್ಲಿದ್ದ ಕೆಎಸ್ ನಾಯರ್ ಎಂಬಾತ ಆತ ಒಳ್ಳೆಯ ಇಂಗ್ಲಿಷ್ ಬರೆಯುತ್ತಿದ್ದ ಆತನ ಕೈಗೆ ನಾನು ರಾಮದಾಸಪ್ಪನವರ ಕಡಲೆಕಾಯಿ ಪ್ರಬಂಧವಿದ್ದ ಹಿಂದೂಸ್ತಾನ್ ರೆವ್ಯೂ ಪತ್ರಿಕೆಯನ್ನು ಕೊಟ್ಟೆ ಆತ ಅದನ್ನು ಎಂಟು ಹತ್ತು ದಿನ ತನ್ನ ಬಳಿಯಲ್ಲಿಟ್ಟುಕೊಂಡಿದ್ದ ಆತ ನನಗೆ ಹೇಳಿದ ಏನಯ್ಯ ಇದರ ಸ್ಟೈಲು ಬಹು ಚೆನ್ನಾಗಿದೆ ಒಳ್ಳೆಯ ಸ್ಟೈಲಾದದ್ದರಿಂದ ಎರಡು ಮೂರು ಸಾರಿ ಓದಿದೆ ತುಂಬಾ ಸಂತೋಷವಾಯಿತು ಸರ್ಕಾರದ ಪ್ರೋತ್ಸಾಹ ಎಚ್ಎ ನಂಜುಂಡಯ್ಯನವರು ಸರಕಾರಕ್ಕಾಗಿ ಎಥನೋಗ್ರಾಫಿಕಲ್ ಸರ್ವೆ ಎಂಬ ಜಾತಿ ಬುಡಕಟ್ಟುಗಳನ್ನು ಕುರಿತ ಪ್ರಬಂಧಗಳನ್ನು ಬರೆಯುತ್ತಿದ್ದರಷ್ಟೇ ಅದರಲ್ಲಿ ಶಿವಾಚಾರದ ಗುಂಪನ್ನು ಕುರಿತು ಬರೆಯುವ ಕೆಲಸವನ್ನು ರಾಮದಾಸಪ್ಪನವರಿಗೆ ಕೊಟ್ಟಿದ್ದರು ರಾಮದಾಸಪ್ಪನವರು ಆ ಕಾರ್ಯವನ್ನು ಪ್ರಕಟಿಸಿ ಬಸವಣ್ಣನವರ ಜೀವನ ಚರಿತ್ರೆಯನ್ನು ನಾಲ್ಕೈದು ಪುಟಗಳಲ್ಲಿ ಸಂಗ್ರಹವಾಗಿ ಬರೆದಿದ್ದರು ಅದನ್ನು ನಾನು ಓದಿದ್ದೇನೆ ಆ ಪ್ರಬಂಧ ಪ್ರಕಟವಾಗಿಲ್ಲ ರಾಮದಾಸಪ್ಪನವರು ಆ ಕೆಲಸವನ್ನು ಪೂರ್ತಿ ಮಾಡಲಾಗಲಿಲ್ಲ ಅನಾರೋಗ್ಯದ ಕಾರಣದಿಂದ ಸರಕಾರಿ ಕೆಲಸದ ಒತ್ತಡದ ಕಾರಣದಿಂದ ಮತ್ತು ಪರಸ್ಥಳಗಳಲ್ಲಿ ಗ್ರಂಥ ಸಾಮಗ್ರಿಯು ಪಂಡಿತ ಸಹಾಯವು ತಕ್ಕಷ್ಟು ದೊರೆಯದಿದ್ದ ಕಾರಣದಿಂದ ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಆ ಕಾಲದಲ್ಲಿ ಸರ್ಕಾರದ ಸಣ್ಣ ಸಣ್ಣ ಸಾಹಿತ್ಯ ಪ್ರತಿಭೆಯನ್ನು ಕಂಡುಕೊಂಡು ಪ್ರೋತ್ಸಾಹ ಪಡುವ ಜನ ಮೇಲಂತಸ್ತಿನ ಅಧಿಕಾರಿಗಳಲ್ಲಿ ಅಪರೂಪವಾಗಿಯಾದರೂ ಇದ್ದರು ಸಂಸ್ಥಾನ ರಾಮದಾಸಪ್ಪನವರು ಭಗವದ್ಭಕ್ತರು ಸದಾ ಸದಾಚಾರಶೀಲರು ಅವರ ಮನೆಯಲ್ಲಿ ದಿನದಿನವೂ ಬೆಳಗ್ಗೆ ಒಂದೆರಡು ಗಂಟೆಯ ಕಾಲ ವಿದ್ವಜ್ಜನ ಸೇರಿ ಏನಾದರೂ ದೊಡ್ಡ ಕಾವ್ಯದ ಅಥವಾ ಶಾಸ್ತ್ರದ ವಿಷಯವನ್ನು ಪರಾಮರ್ಶೆ ಮಾಡುತ್ತಿದ್ದರು ಸಂಜೆ ಕೆಲವು ದಿನ ಭಜನೆ ನಡೆಯುವುದು ಏಕಾದಶಿ ಮುಂತಾದ ದಿವಸಗಳಲ್ಲಿ ಸಂಜೆ ಹರಿಕಥೆ ನಡೆಯುವುದು ನಮ್ಮ ಅಚ್ಯುತ ದಾಸರು ಈ ಹರಿಕಥಾ ಕಾಲಕ್ಷೇಪದಲ್ಲಿ ಮುಖ್ಯರು ಆಗಾಗ ಬಾಗೇಪಲ್ಲಿಯ ಶೇಷದಾಸರು ಹರಿಕತೆ ಮಾಡುವರು ಹೆಬ್ಬಣಿ ರಾಮಚಂದ್ರ ಶಾಸ್ತ್ರಿಗಳು ಒಂದೊಂದು ದಿನ ಪುರಾಣ ಹೇಳುವರು ಮುಳುಬಾಗಿಲಿನ ಸಂಗೀತ ವಿದ್ವಾಂಸರನ್ನು ಕುರಿತು ಬೇರೆ ಕಡೆ ಹೇಳಿದ್ದೇನೆ ಅವರಿಗೆಲ್ಲ ರಾಮದಾಸಪ್ಪನವರ ಮನೆ ಒಂದು ಸಂಸ್ಥಾನ ಈಗ ಅವರು ನನಗೆ ಇಂಗ್ಲಿಷ್ ಹೇಳಿಕೊಟ್ಟ ಮಾತಿಗೆ ಬರುತ್ತೇನೆ ನನ್ನ ಸ್ವಂತ ಇಂಗ್ಲಿಷ್ ಉಪಾಧ್ಯಾಯರಾದ ರಾಮಸ್ವಾಮಯ್ಯರ್ ಅವರು ತಮ್ಮ ಮುಳುಬಾಗಿಲು ದಿನಗಳ ಮೊದಮೊದಲಿನಲ್ಲಿ ಆಗಾಗ ಮೈಸೂರಿಗೂ ತಮ್ಮ ಜನ್ಮಸ್ಥಳಕ್ಕೂ ಹೋಗಿ ಬರುತ್ತಿದ್ದರು ಬೇಸಿಗೆಯ ರಜಾ ಇದಕ್ಕೆ ಅನುಕೂಲವಾಗಿತ್ತು ಹಾಗೆ ಅವರು ಊರಿನಲ್ಲಿಲ್ಲದಾಗ ಒಂದು ದಿನ ನನ್ನ ಚಿಕ್ಕ ಚಂದಿರು ನನ್ನನ್ನು ನೆರೆಮನೆಯ ರಾಮದಾಸಪ್ಪನವರಲ್ಲಿ ಕರೆದುಕೊಂಡು ಹೋಗಿ ಕೊಂಚ ಪಾಠ ಹೇಳಬೇಕೆಂದು ಕೇಳಿದರು ರಾಮದಾಸಪ್ಪನವರು ಸಂತೋಷದಿಂದ ಒಪ್ಪಿ ಆ ಸಂಜೆಯಿಂದಲೇ ಸುಮಾರು ಒಂದು ತಿಂಗಳ ಕಾಲ ಪಾಠ ಹೇಳಿದರು ಆಗ ನಮಗೆ ಪಠ್ಯ ಪುಸ್ತಕವಾಗಿದ್ದದ್ದು ರೀಡರ್ ಇದು ಮ್ಯಾಕ್ ಕಂಪನಿಯ ಪ್ರಕಟಣೆ ನನಗೆ ಗೊತ್ತಾಗಿದ್ದದ್ದು ಆ ಪ್ರಕಟಣೆಯ ಮೂರನೆಯ ಭಾಗ ಅಥವಾ ನಾಲ್ಕನೆಯ ಭಾಗವೆಂದು ಜ್ಞಾಪಕ ರಾಮದಾಸಪ್ಪನವರು ಮೊದಲು ಪಾಠವನ್ನು ನನ್ನ ಬಾಯಿಂದ ಓದಿಸುವರು ನನ್ನ ಉಚ್ಚಾರಣೆಯನ್ನು ತಿದ್ದುವರು ಪದಗಳ ಅರ್ಥವನ್ನು ಕೇಳುವರು ಅನಂತರ ಪದಪ್ರಯೋಗದ ವಿಶೇಷ ಭಾಷಾರೂಢಿ ಇದೆಲ್ಲ ಆದ ಮೇಲೆ ಒಂದೆರಡು ಸಣ್ಣ ವಾಕ್ಯಗಳನ್ನು ರಚನೆ ಮಾಡಿ ಹೇಳಬೇಕಾದದ್ದು ಇದು ಅವರ ಪಾಠಕ್ರಮ ಬಹುಮಟ್ಟಿಗೆ ರಾಮದ ಸ್ವಾಮಿಯರ ಕ್ರಮವೂ ಅದೇ ಆ ಕಾಲದಲ್ಲಿ ಅದು ಸರ್ವಸಾಮಾನ್ಯವಾಗಿದ್ದದ್ದೆಂದು ತೋಡುತ್ತದೆ ನಾನು ಹೈಸ್ಕೂಲ್ನ ದರ್ಜೆಗೆ ಹತ್ತಿದ ಮೇಲೆ ಮೈಸೂರಿನಲ್ಲಿ ಕಾಲೇಜ್ ಹಾಸೀಲಿನಲ್ಲಿದೆ ಹಾಸೀಲಿನ ವಾರ್ಡನ್ ಆಗಿದ್ದವರು ಬೆಳವಾಡಿ ದಾಸಪ್ಪನವರು ಇವರು ರಾಮದಾಸಪ್ಪನವರ ಸ್ನೇಹಿತರು ರಾಮದಾಸಪ್ಪನವರ ಕೊರಿಕೆಯಂತೆ ಬೆಳವಾಡಿ ದಾಸಪ್ಪನವರು ನನ್ನ ವಿಷಯದಲ್ಲಿ ಹೆಚ್ಚು ಆಸಕ್ತಿ ತೋರುತ್ತಿದ್ದರು ಬಾನುವಾರವು ನಾನು ಅವರ ಮನೆಗೆ ಹೋಗಬೇಕೆಂದು ವಿದಿ ದಸಪನವರು ಇಂಗ್ಲಿಷ್ ಪತ್ರಿಕೆಗಳನ್ನು ಓದಬೇಕೆಂದು ನಿಯಮಿಸಿದರು ಲಿಟ್ಲ್ ಪೋಕ್ಸ್ ಚೆಮ್ಸ್ ವೈಡ್ ವರ್ಲ್ಡ್ ಮ್ಯಾಗಝಿನ್ ಬಾಯ್ಸ್ ವನ್ ಪೇಪರ್ ಇಂತಹ ಆ ಮಾಸ ಪತ್ರಿಕೆಗಳು ಬಾಲ ವಿದ್ಯಾರ್ಥಿಗಳನ್ನು ಉದ್ದೇಶದಲ್ಲಿಟ್ಟುಕೊಂಡಿದ್ದ ಪತ್ರಿಕೆಗಳು ಭಾನುವಾರ ನಾನು ದಸಪನವರ ಮನೆಗೆ ಹೋದಾಗ ಅವರು ತಿಂಡಿ ಕಾಫಿ ಕೊಟ್ಟಾದ ಬಳಿಕ ನನ್ನನ್ನು ಕೇಳುವರು ಅವರು ನೀನು ಯಾವ ಪತ್ರಿಕೆಯನ್ನು ಓದಿದೆ ನಾನು ಲಿಟ್ಸ್ ಲಿಟ್ಲ್ ಪೋಕ್ಸ್ ಒದಿದೆ ಅವರು ಅದರಲ್ಲಿ ಯಾವುದು ಸ್ವಾರಸ್ಯವಾಗಿತ್ತು ನಾನು ಒಂದು ಸಣ್ಣದ ಕಥೆ ಅವರು ಅದನ್ನು ಇಂಗ್ಲಿಷ್ನಲ್ಲಿ ಸಂಗ್ರಹವಾಗಿ ಹೇಳು ಅಥವಾ ಅದನ್ನು ಕನ್ನಡದಲ್ಲಿ ಹೇಳು ಇದು ದಾಸಪ್ಪನವರ ಬೋಧನಾ ಕ್ರಮ ಉತ್ತರ ವಿದ್ಯಾರ್ಥಿಯ ಬಾಯಿಯಿಂದ ಹೊರಡಬೇಕು ಅದು ಅವನ ಸ್ವಂತ ಬುದ್ಧಿ ಕಾರ್ಯದಿಂದಾಗಬೇಕು ತಿಳಿದುಕೊಂಡದ್ದು ಕೊಂಚದ್ದಾದರೂ ಅದನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು ಇದು ಆ ಕಾಲದವರ ಬೋಧನಾ ತತ್ವ ಮದ್ರಾಸ್ ಸ್ಮೈಲ್ ರಾಮದಾಸಪ್ಪನವರಲ್ಲಿ ಹೀಗೆ ಹೋಗಿ ಬರುತ್ತಿದ್ದದ್ದು ಕೆಲವು ವಾರಗಳಾದ ಮೇಲೆ ಅವರು ನನಗೆ ಬೇರೆಂದು ತರದ ವ್ಯಾಸಂಗವನ್ನು ಕಲಿಸಿದರು ಅವರಿಗೆ ದಿನದಿನವೂ ಮದ್ರಾಸ್ ಸ್ಮೈಲ್ ಪತ್ರಿಕೆ ಬರುತ್ತಿತ್ತು ಅವರ ಪರಮಸ್ನೇಹಿತರಾದ ಯಳಂದೂರು ಜಹಗೀರ್ ನರಸಿಂಗರಾವ್ ಪೂರ್ಣಯ್ಯನವರು ಚೆಂದ ಆ ಪತ್ರಿಕೆಯನ್ನು ತರಿಸುತ್ತಿದ್ದರು ಅವರು ಅದನ್ನು ಓದಿ ಮುಗಿಸಿದ ಕೂಡಲೇ ರಾಮದಾಸಪ್ಪನವರಿಗೆ ಕಳುಹಿಸುತ್ತಿದ್ದರು ರಾಮದಾಸಪ್ಪನವರಾದರೂ ದೃಷ್ಟಿಯಲ್ಲಿ ಬಲ ಕಡಿಮೆಯಾಗಿದ್ದವರು ದಪ್ಪ ಗಾಜಿನ ಕನ್ನಡಕ ಹಾಕಿಕೊಂಡಿದ್ದವರು ರಾತ್ರಿಯ ದೀಪದ ಬೆಳಕಿನಲ್ಲಿ ಮದ್ರಾಸ್ ಮೇಲೆ ಓದುವುದು ಅವರಿಗೆ ಪ್ರಯಾಸದ ಕೆಲಸವಾಗಿತ್ತು ಅವರು ತಮ್ಮ ಆಫೀಸಿನಿಂದ ಹಿಂದಿರುಗುವಾಗ ನನ್ನ ಮನೆಯ ಮುಂದೆ ಹೋಗಬೇಕಾಗಿತ್ತಷ್ಟೇ ಆಗ ನನ್ನ ಮನೆಯಲ್ಲಿ ಬಂದು ಮಾತು ಹೇಳಿ ತಮ್ಮ ಮನೆ ತಲುಪುತ್ತಿದ್ದರು ನಾನು ಹಿಂದೂಗೂಡಿ ಅವರ ಮನೆಗೆ ಬರುತ್ತಿದ್ದೆ ಕೊಂಚ ಉಪಹಾರ ನಡೆಯುವುದು ಹುರಿಹಿಟ್ಟು ಅವಲಕ್ಕಿ ಇಂತಾದ್ರು ಆಮೇಲೆ ಮೇಲ್ಪತ್ರಿಕೆಯನ್ನು ನನಗೆ ಕೊಡುವರು ಸೀಮೆಎಣ್ಣೆ ಲಾಂಧರದ ಬೆಳಕಿನಲ್ಲಿ ಅದನ್ನ ಓದಿ ಶ್ರುತಪಡಿಸುವುದು ನನ್ನ ಕೆಲಸ ಆ ಕಾಲದಲ್ಲಿ ದಕ್ಷಿಣ ದೇಶದಲ್ಲೆಲ್ಲ ಬಹು ಪ್ರಸಿದ್ಧವಾಗಿದ್ದದ್ದು ಮದ್ರಾಸ್ ಮೇಲ್ಪತ್ರಿಕೆ ಮೈಲಿನ ಇಂಗ್ಲಿಶ ಶೈಲಿ ಗಂಭೀರವಾಗಿ ವೀರ್ಯವತ್ತಾಗಿ ಮತ್ತು ಮರ್ಯಾದಾನುಗುಣವಾಗಿದ್ದದ್ದು ಬಹು ಸೊಗಸಾದ ಇಂಗ್ಲಿಷ್ ಶೈಲಿ ಆ ಪತ್ರಿಕೆಯ ಸಂಪಾದಕರುಗಳಾದವರಲ್ಲಿ ಬ್ಯೂ ಎಂಬಾತನು ವೆಲ್ಬಿ ಎಂಬಾತನು ನನಗೆ ತಿಳಿದವರು ವೆಲ್ಬಿ ಇಂಗ್ಲಿಷ್ ಲೇಖಕ ಸಾಹಿತ್ಯ ವಿಮರ್ಶಕರಲ್ಲಿ ಅಗ್ರ ಪಂಕ್ತಿಯಲ್ಲಿ ಅಂತ ಒಳ್ಳೆ ಇಂಗ್ಲಿಷ್ ಪತ್ರಿಕೆಯನ್ನು ದಿನವೂ ಓದುವ ಯೋಗ ನನಗೆ ರಾಮದಾಸಪ್ಪನವರ ಕಾರಣದಿಂದ ಲಭ್ಯವಾಗಿಕ್ಕಿತ್ತು ನಾನು ಹೋಗುವ ಓದುವಾಗ ಸಪ್ಪಿದರೆ ತಡವರಿಸಿದರೆ ರಾಮದಾಸಪ್ಪನವರು ತಿದ್ದುವರು ಅಪರೂಪವಾದ ಮಾತುಗಳು ಬಂದರೆ ಅರ್ಥವೇನೆಂದು ಹೇಳುವರು ನನಗೆ ತಿಳಿಯದಿದ್ದರೆ ತಾವು ಅರ್ಥ ಹೇಳುವುದರ ಜೊತೆಗೆ ಡಿಕ್ಷನರಿ ನೋಡು ಎನ್ನುವರು ಅವರ ಹತ್ತಿರ ಇದ್ದದ್ದು ಸ್ಟಾರ್ ಡಿಕ್ಷನರಿ ಹೀಗೆ ನಡೆದ ಒಂದು ಸಂಗತಿ ನೆನಪಿನಲ್ಲಿದೆ ಸ್ಕೆಡಾಡೆ ಎಂಬ ಮಾತು ಸಿಕ್ಕಾಪಟ್ಟೆ ಓಡಾಡು ಇಂಥದ್ದು ರಾಮದಾಸಪ್ಪನವರಿಂದ ನನಗಾದ ಉಪಕಾರ ಈ ಉಪಕಾರದಿಂದ ನಾನು ಫೋರ್ತ್ ಫಾರಂ ಸೇರುವುದಕ್ಕೆ ಮುಂಚೆಯೇ ಶೇಕ್ಸ್ಪಿಯರಿನ ಜೂಲಿಯಸ್ ಸೀಸರ್ ಎಂಬ ನಾಟಕವನ್ನು ಓದುವಂತಾಯಿತು ನಾನು ಅದರಲ್ಲಿ ಪಂಡಿತನಾದನೆಂದಲ್ಲ ಸ್ಥೂಲವ ಸ್ಥೂಲವಾಗಿ ಅರ್ಥದ ಜಾಡನ್ನು ಗುರುತಿಸುವಂತಾಯಿತು ರಾಮದಾಸಪ್ಪನವರು ರಾಮಸ್ವಾಮಿ ಅಯ್ಯರ್ ಅವರು ಒಬ್ಬರನ್ನೊಬ್ಬರು ಪ್ರೀತಿ ಗೌರವಗಳಿಂದ ಕಾಣುತ್ತಿದ್ದರು ಒಂದೊಂದು ಸಲ ಸಕರಾರು ಬರುವುದು ಅದು ಬೇಗ ತೀರ್ಮಾನಕ್ಕೆ ಬಂದು ಮರೆತು ಹೋಗುವುದು ನಾನು ಸಾವಿರದ ನೂರರಲ್ಲಿ ಇಂಗ್ಲಿಷ್ ಸ್ಕೂಲನ್ನು ಸೇರಿದಾಗ ನನ್ನನ್ನು ಎರಡನೇ ಕ್ಲಾಸಿಗೆ ಸೇರಿಸಿಕೊಂಡಿದ್ದರೆಂದು ಹಿಂದೆ ಹೇಳಿದ್ದೇನಷ್ಟೇ ಆ ವರ್ಷ ಪರೀಕ್ಷೆ ನಡೆದ ಮೇಲೆ ನನಗೆ ಡಬಲ್ ಪ್ರಮೋಷನ್ ಕೊಟ್ಟು ನಾಲ್ಕನೇ ತರಗತಿಗೆ ಎತ್ತಿದ್ದರು ಮಾಮೂಲು ಕ್ರಮದಲ್ಲಿ ಅದಕ್ಕಿಂತ ಮುಂದಿನ ಕ್ಲಾಸಿನಿಂದ ಎಂದರೆ ಐದನೆಯ ಕ್ಲಾಸಿನಿಂದ ಲೋಯರ್ ಸೆಕೆಂಡರಿ ಪರೀಕ್ಷೆಗೆ ಕಟ್ಟಬೇಕಾದದ್ದು ಈ ಪರೀಕ್ಷೆಗೆ ಕಟ್ಟಲು ಸ್ಕೂಲಿನವರು ಒಂದು ಸೆಲೆಕ್ಷನ್ ಎಕ್ಸಾಮಿನೇಷನ್ ಆಯ್ಕೆಯ ಪರೀಕ್ಷೆ ಮಾಡುತ್ತಿದ್ದುದುಂಟು ರಾಮಸ್ವಾಮಯ ಅಯ್ಯರ್ ಆ ಆಯ್ಕೆಯ ಪರೀಕ್ಷೆಗೆ ನಾನು ಕೂಡಬಹುದೆಂದು ಸೂಚನೆ ಮಾಡಿದರು ಹೆಡ್ ಮಾಸ್ಟರು ಒಪ್ಪಿದರು ಈ ಆಕೆಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಿಗೆ ನಾನು ಉತ್ತರಗಳನ್ನು ಬರೆದೆ ಬಹುಶಃ ಮೂರು ಪ್ರಶ್ನೆ ಪತ್ರಿಕೆಗಳು ನಾನು ವ್ಯಾಕರಣದ್ದು ಇನ್ನೊಂದು ವಾಸಿಕ ಪುಸ್ತಕದ ಪಾಠದಿಂದ ಎತ್ತಿದ್ದು ಮೂರನೆಯದು ಸ್ವಂತ ವಾಕ್ಯ ರಚನೆ ದೇವರ ದೆಯಿಂದ ಈ ಮೂರರಲ್ಲಿಯೂ ನನಗೆ ಒಳ್ಳೆಯ ನಂಬರ್ ಬಂದಿತು ಒಂದು ಅಡಚಣೆ ಹೀಗೆ ತೆರೆಗಡೆಯಾದ ಮೇಲೆ ನನ್ನನ್ನು ಲೋಯರ್ ಸೆಕೆಂಡರಿ ಪರೀಕ್ಷೆಗೆ ಕಟ್ಟಿಸಬಹುದಲ್ಲ ಆದರೆ ಒಂದು ಅಡಚಣೆ ಲೋಯರ್ ಸೆಕೆಂಡರಿ ಪರೀಕ್ಷೆಯ ನಿಯಮಗಳಲ್ಲಿ ವಿದ್ಯಾರ್ಥಿ ಐದನೆಯ ತರಗತಿಯಲ್ಲಿ ವ್ಯಾಸಂಗ ಮಾಡಿದವನಾಗಿರಬೇಕು ಎಂಬುದು ಒಂದು ಈ ಅಜಯ್ ಅಡಚಣೆಯನ್ನು ದಾಟುವುದು ಹೇಗೆ ಎಂದು ವಿಚಾರ ಮಾಡಲು ಮೇಷ್ಟರುಗಳು ಕುಂಸಲ್ ನಡೆಸಿದ್ದರು ನಿಯಮದಿಂದ ವಿನಾಯಿತಿ ಕೊಡಬೇಕೆಂದು ಬೇಡಿ ಹೆಡ್ ಮಾಸ್ಟರು ಡಿಸ್ಟಿಕ್ಟ್ ಇನ್ಸ್ಪೆಕ್ಟರಿಗೆ ಬರೆದರು ಆಗ ಇನ್ಸ್ಪೆಕ್ಟರ್ ಆಗಿದ್ದವರು ಕೆರಂಗಪ್ಪನವರು ಇವರು ಕೋಲಾರದಲ್ಲಿ ನನ್ನ ಅಜ್ಜಂದಿಗರಿಗೆ ಸ್ನೇಹಿತರಾಗಿದ್ದವರು ನಮ್ಮ ಮನೆಗೆ ಒಂದೆರಡು ಸಲ ಔತಣಕ್ಕೆ ಬಂದಿದ್ದವರು ಆದ್ದರಿಂದ ಅವರನ್ನು ಒಲಿಸಿಕೊಳ್ಳುವುದು ಕಷ್ಟವಾಗಲಾರದೆಂದು ನನ್ನ ತಂದೆ ತಿಳಿದುಕೊಂಡು ಕೋಲಾರಕ್ಕೆ ಹೋಗಿ ಇನ್ಸ್ಪೆಕ್ಟರ್ ಸಾಹೇಬರನ್ನು ಕಂಡರು ಅವರು ಬಿಲ್ಕುಲ್ ಆಗತಕ್ಕದ್ದಲ್ಲ ಎಂದರು ಆಗುವುದಿಲ್ಲ ಪೂರ್ವದಲ್ಲಿ ಹುಟ್ಟುವ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದರೂ ಆಗುವುದಿಲ್ಲ ನನ್ನ ತಂದೆ ನಿರಾಶರಾಗಿ ಊರಿಗೆ ಬಂದು ಸಂಗತಿಯನ್ನು ತಿಳಿಯಪಡಿಸಿದರು ಈಗ ಇನ್ನೊಂದು ಘಟನೆ ಆಗ ನಮ್ಮ ಊರಿನಲ್ಲಿ ಸರ್ವೋತ್ತಮ ರಾಯರೆಂಬ ತಾಲೂಕು ಹೆಡ್ ಇದ್ದರು ಅವರ ಮನೆಯಲ್ಲಿ ಯಾರೋ ಹಿರಿಯರು ಕಾಶಿ ಯಾತ್ರೆ ಮಾಡಬೇಕೆಂದು ಸಿದ್ಧಪಡಿಸಿಕೊಂಡಿದ್ದರು ನಾನು ಒಂದು ದಿನ ಮಧ್ಯಾಹ್ನ ನನ್ನ ಆಲೋಚನೆಯನ್ನು ತೋಡಿಕೊಂಡೆ ಈಗ ಪರೀಕ್ಷೆಗಂತೂ ಹೋಗುವ ಹಾಗಿಲ್ಲ ಯೋಗ್ಯತೆ ಇದ್ದರೂ ಅದು ನಿಷ್ಫಲ ಆದ್ದರಿಂದ ನಾನು ಇಲ್ಲಿದ್ದು ಮಾಡತಕ್ಕದ್ದೇನು ಸರ್ವೋತ್ತಮ ರಾಯರ ಮನೆಯವರ ಜೊತೆಯಲ್ಲಿ ನಾನು ಕಾಶಿಗೆ ಹೋಗುತ್ತೇನೆ ಇದು ನನ್ನ ಅಜ್ಜಿಯ ಪಾಲಿಗೆ ಸಿಡಲು ಬಡಿದಂತಾಯಿತು ನಾನು ಹೇಳಿದ್ದು ಅರ್ಧ ಬೇಸರದಿಂದ ಅರ್ಧ ಹುಡುಗಾಟದಿಂದ ಆಕೆ ಈ ಮಾತನ್ನು ಉತ್ಕಟ ವಾಕ್ಯವೆಂದು ಗ್ರಹಿಸಿ ಭಯಪಟ್ಟು ನನ್ನ ತಂದೆ ನನ್ನ ಅಜ್ಜಂದರಿಗೂ ಹೇಳಿ ಅಂಗಲಾಚಿ ಇದ್ದಳು ಮಗು ಹೀಗೆ ಎನ್ನುತ್ತಿದ್ದಾನೆ ಅವನು ಕಾಶಿಗೆ ನಾವು ಯಾಕೆ ಎಲ್ಲಿರಬೇಕು ಈ ಕಾಟವನ್ನು ತಡೆಯಲಾರದೆ ನನ್ನ ಅಜ್ಜಂದಿರು ಬಾಬಾ ಸಾಹೇಬರನ್ನು ಕಂಡು ಬರತಕ್ಕದ್ದೆಂದು ನನ್ನ ತಂದೆಗೆ ಆಜ್ಞೆ ಮಾಡಿದರು ಬಾಬಾ ಸಾಹೇಬರ ದರ್ಶನ ನನ್ನ ತಂದೆ ಬೆಂಗಳೂರಿಗೆ ಬಂದು ಬಾಬಾ ಸಾಹೇಬರ ಬಂಗಲೆ ಇರುವ ವಿಚಾರಿಸಿ ತಿಳಿದುಕೊಂಡು ಅಲ್ಲಿಗೆ ಹೋದರು ಬೆಳಿಗ್ಗೆ ಸುಮಾರು ಎಂಟು ಒಂಬತ್ತು ಗಂಟೆ ಇವರು ಬಂಗಲಿಯ ಗೇಟಿನ ಬಳಿ ನಿಂತಿದ್ದರು ಕಾದುಕೊಂಡು ಇವರು ಆ ಜಾಗಕ್ಕೆ ಹೋದ ಹತ್ತು ಹದಿನೈದು ನಿಮಿಷಗಳೊಳಗಾಗಿ ಬಾಬರವರು ಡಾ ಕಾರ್ಟ್ ಗಾಡಿಯಲ್ಲಿ ಕುಳಿತು ಅವರ ಮಗಳ ಸಮೇತ ಹೊರಕ್ಕೆ ಬಂದರಂತೆ ತಾವೇ ಗಾಡಿ ಹೊಡೆದುಕೊಂಡು ಬರುತ್ತಿದ್ದರು ಅಲ್ಲಿ ಯಾರೋ ವ್ಯಕ್ತಿ ನಿಂತಿದ್ದನ್ನು ನೋಡಿ ಆತನು ಮಾಡಿದ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಮಾಡಿ ಗಾಡಿ ನಿಲ್ಲಿಸಿ ಕೇಳಿದರು ನೀವು ಯಾರೋ ನನ್ನ ತಂದೆ ನಾನೊಬ್ಬ ಸ್ಕೂಲ್ ಮೇಷ್ಟರು. ಎಂದು ಪೀಠಗೆ ಹೇಳಿ ನಿಂಬೆ ಹಣ್ಣು ಹಾರಗಳನ್ನು ಸಮರ್ಪಿಸಿ ತಮ್ಮ ಉದ್ದೇಶವನ್ನು ವಿವರಿಸಿದರಂತೆ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಟರ್ ಹೇಳಿದ ಮಾತನ್ನು ತಿಳಿಸಿದರಂತೆ ಸಾಹೇಬರ ಗೊಂಜನಕ್ಕೂ ಕನ್ನಡದಲ್ಲಿ ಕೇಳಿದರು ಆ ಹುಡುಗ ಬರೆದ ಉತ್ತರ ಪತ್ರಿಕೆಗಳನ್ನು ತಂದಿದ್ದೀರೋ ನನ್ನ ತಂದೆ ನನ್ನ ಉತ್ತರ ಪತ್ರಿಕೆಗಳನ್ನು ಸಾಹೇಬರ ಕೈಗೆ ಕೊಟ್ಟರು ಬಾಬಾ ಸಾಹೇಬರು ಆ ಮೂರು ಉತ್ತರ ಪತ್ರಿಕೆಗಳಲ್ಲಿಯೂ ಎರಡು ಪುಟದಂತೆ ತಿರುಗಿಸಿ ನೋಡಿ ಒಂದರ ಮೇಲೂ ಹಾಳಿಯ ಮೇಲೆ ಪೆನ್ಸಿಲಿನಲ್ಲಿ ಬರೆದುಕೊಟ್ಟು ಹೀಗೆ ಹೇಳಿದರು ಈ ಹುಡುಗನನ್ನು ಪರೀಕ್ಷೆಗೆ ಸೇರಿಸಿಕೊಳ್ಳಬಹುದು ನೀವು ಇದನ್ನು ಹನ್ನೊಂದು ಗಂಟೆಗೆ ಆಫ್ ಿಗೆ ಹೋಗಿ ಮ್ಯಾನೇಜರ್ಗೆ ತೋರಿಸಿ ಅವರು ನಿಮಗೆ ಉತ್ತರ ಬರೆದು ಕೊಡುತ್ತಾರೆ ನೀವು ಅದನ್ನು ಇನ್ಸ್ಪೆಕ್ಟರ್ಗೆ ತೋರಿಸಿ ಆಮೇಲೆ ಅದನ್ನು ನಿಮ್ಮ ಹೆಡ್ ಮಾಸ್ಟರ್ ಗೆ ಕೊಡಿ ಶಿಖರಾಗ್ರ ಹೀಗೆ ನಡೆಯಿತು ಇನ್ಸ್ಪೆಕ್ಟರ್ ರಂಗಪ್ಪನವರು ಸಂತೋಷ ಪಟ್ಟರು ನಮ್ಮ ಹೆಡ್ ಮಾಸ್ಟರಿಗೂ ರಾಮಸ್ವಾಮಯ್ಯರಿಗೂ ಮಾತಿನಿಂದ ಹೇಳಲಾಗದಷ್ಟು ಸಂತೋಷ ನನ್ನ ಅಜ್ಜಿ ಮನೆಯಲ್ಲಿದ್ದ ತುಪ್ಪವನ್ನೆಲ್ಲ ದೇವರ ದೀಪಕ್ಕೆ ಹಾಕಿದಳು ಅವರ ಭಕ್ತಿಯ ಪ್ರಭಾವದಿಂದ ನಾನು ಇಂಗ್ಲಿಷ್ ವಿದ್ಯೆಯ ಹಿಮಪರ್ವತದ ಶಿಖರಾಗ್ರವನ್ನು ಮುಟ್ಟಿದೆ ನನ್ನ ವಿದ್ಯಾವೈಭವದ ಚರಿತ್ರೆ ನಿಜವಾಗಿ ಇಲ್ಲಿಗೆ ಮುಗಿಯಿತೆಂದು ಹೇಳಬಹುದು ಅಲ್ಲಿಂದ ಮುಂದಕ್ಕೆ ನಾನು ಹೈಸ್ಕೂಲ್ ಸೇರಿದ್ದರ ಕಥೆಯನ್ನು ರಸೂಲ್ ಖಾನ್ರ ಪ್ರಸ್ತಾವದಲ್ಲಿ ಹೇಳಿದ್ದೇನೆ ಮಾರಶೆಟ್ಟಿ ರಸೂಲ್ ಇವರಿಬ್ಬರ ಪ್ರೋತ್ಸಾಹದಿಂದಲೂ ಒತ್ತಾಯದಿಂದಲೂ ನನ್ನ ತಂದೆ ತಾತಂದಿರು ನನ್ನ ನ್ನು ಮೈಸೂರಿಗೆ ಕಳುಹಿಸಲುಪ್ಪಿದರು